ಭಗವದ್ಗೀತ ಎರಡನೇ ಅಧ್ಯಾಯದ ಮಹಾತ್ಮೆಯನ್ನು ಪದ್ಮಪುರ ಅನ್ನ ತಿಳಿಸ್ಕೊಡತ್ತೆ ದಕ್ಷಿಣ ದಿಕ್ಕಿನಲ್ಲಿ ಪುರಂದರಪುರ ಅಂತ ಒಂದು ಊರು ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನ ಹೆಸರು ದೇವಶರ್ಮ ಅಂತ ಆ ದೇವಶರ್ಮ ಅನ್ನೋ ಬ್ರಾಹ್ಮಣ ಅಪಾರವಾಗಿರ್ತಕ್ಕಂಥ ಶಾಸ್ತ್ರಜ್ಞಾನವನ್ನು ಹೊಂದಿರ್ತಾನೆ ಯಾವತ್ತೂ ಏನೇ ಕಾರಣದಿಂದಲೂ ಕೂಡ ಅವನು ದೇವರ ಪೂಜೆಯನ್ನು ತಪ್ಪಿಸ್ತಾ ಅಂತಹ ಭಗವನ್ ನಿಷ್ಠೆ ದೇವಶರ್ಮನಲ್ಲಿ ಇತ್ತು ವೇದಶಾಸ್ತ್ರಗಳಲ್ಲಿ ಭಾರೀ ನೈಪುಣ್ಯತೆಯನ್ನು ಪಡ್ಕೊಂಡಿದ್ದ ಅದೇ ರೀತಿಯಾಗಿ ಅತಿಥಿ ಸತ್ಕಾರದಲ್ಲಿ ಭಾರೀ ಶ್ರದ್ಧೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಸದಾ ಕಂಕಣ ಬದನಾಗಿ ಇರ್ತಿದ್ದ ಯಾರು ಅತಿಥಿಗಳು ಬರ್ತಾರೆ ಅವರಿಗೆ ಯಾವ ರೀತಿಯಾಗಿ ಸತ್ಕಾರ ಮಾಡಬೇಕು ಅಂತ ಇರ್ತಿದ್ದ ಯಾವಾಗಲೂ ಸಿದ್ಧಾಸ್ಥನಾಗಿ ಇರ್ತಿದ್ದ ಯಜ್ಞ ಯಾಗಗಳಲ್ಲೂ ಕೂಡ ಭಾರೀ ದೀಕ್ಷೆ ಇತ್ತು ದೇವಶರ್ಮನಿಗೆ ತಪಸ್ವಿ ಜನರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿರುವಂತಹ ವ್ಯಕ್ತಿಯಾಗಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಿದ್ದ ಹೀಗೆ ಎಲ್ಲ ಸದ್ಗುಣಗಳನ್ನು ಹೊಂದಿರತಕ್ಕಂಥ ದೇವಶರ್ಮನಿಗೆ ಮನಸಿನಲ್ಲಿ ನೆಮ್ಮದಿ ಮಾತ್ರ ಇರ್ತಿರಲಿಲ್ಲ ಯಾವುದೇ ಸಾಧು ಸಂತರು ಅಥವಾ ಜ್ಞಾನಿಗಳು ಬಂದರೂ ಅವರನ್ನು ಯೋಗ್ಯ ರೀತಿಯಿಂದ ಸತ್ಕಾರ ಮಾಡ್ತಿದ್ದ ಆಮೇಲೆ ಅವರ ಹತ್ರ ಕೂತ್ಕೊಂಡು ಜಿಜ್ಞಾಸೆ ಮಾಡ್ತಿದ್ದ ಮನಸ್ಸಿನ ನೆಮ್ಮದಿಗೆ ಉಪಾಯ ಏನು ಅಂತ ಆ ಸಾಧು ಸಂತರನ್ನು ಕೇಳುತ್ತಿದ್ದ ಈ ದೇವಶರ್ಮ ಹೀಗೆಯೇ ಕಾಲ ಕಳೀತಾ ಇತ್ತು ಆದರೆ ಅವನಿಗೆ ಸಮಾಧಾನ ಆಗುವಂತ ಉತ್ತರ ಮಾತ್ರ ಅವನಿಗೆ ಇದುವರೆಗೂ ಸಿಕ್ಕಿರಲಿಲ್ಲ ಹೀಗೆ ಇರಬೇಕಾದ್ರೆ ಒಬ್ಬ ಸಂತ ಅವನ ಊರಿಗೆ ಪುರಂದರಪುರಕ್ಕೆ ಬರ್ತಾನೆ ಆ ಸಂತನ ಸ್ವಭಾವ ಏನು ಅಂದರೆ ವಿಷಯವಸ್ತುಗಳಲ್ಲಿ ವೈರಾಗ್ಯ ಬ್ರಹ್ಮಚಿಂತನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಒಳ್ಳೆ ಪ್ರಶಾಂತಚೀತವಾದ ಮನಸ್ಸು ಸದಾ ಭಗವಂತನ ಧ್ಯಾನ ಮಾಡುವಂತಹ ವ್ಯಕ್ತಿ ದೇವಶರ್ಮ ಇತರ ಇಂತಹ ಜ್ಞಾನಿಗಳ ದರ್ಶನದ ಸೌಭಾಗ್ಯವನ್ನು ಯಾವತ್ತು ಕಳ್ಕೊತಾ ಇರಲಿಲ್ಲ ಅವರನ್ನು ಭಕ್ತಿಯಿಂದ ಕಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದ ವಿಹಿತವಾದ ರೀತಿಯಲ್ಲಿ ಆಧಾರ ಸತ್ಕಾರಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಿದ ಅದಾದ ಮೇಲೆ ತನ್ನ ಜಿಜ್ಞಾಸೆ ಅಥವಾ ಸಂಶ ಭಕ್ತಿಯಿಂದ ವಿಜ್ಞಾಪನೆ ಮಾಡಿಕೊಂಡ ಅವರು ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನು ಅಪರಿಹಾರ ಅಂತ ಕೇಳಿದ್ರೆ ಸೌಪುರ ಅನ್ನೋ ಊರಿನಲ್ಲಿ ಮಿತ್ರವಾನನ್ನ ಹೆಸರಿನಿಂದ ಒಬ್ಬ ಕುರುಬ ಇದ್ದಾನೆ ಅವನಿಂದ ನಿನ್ನ ಈ ಸಂಶಯಕ್ಕೆ ಉತ್ತರ ಸಿಗತ್ತೆ ನೀನು ಹೋಗಿ ಅವನನ್ನ ಕೇಳು ಅಂತ ಸಂತರು ಹೇಳ್ತಾರೆ ಅವರ ಆದೇಶದಂತೆ ಆ ದೇವಶರ್ಮ ಸೌಪುರ ಅನ್ನೋ ಊರಿಗೆ ಹೋಗ್ತಾನೆ ಊರಿನ ಹೊರಭಾಗದೊಳಗೆ ಒಂದು ದಟ್ಟವಾದ ಕಾಡಿರುತ್ತೆ ಅಲ್ಲೊಂದು ನದಿ ಹರಿತಾಯಿರುತ್ತೆ ಅದರ ದಡದಲ್ಲಿ ಒಂದು ದೊಡ್ಡ ಬಂಡೆ ಆ ಬಂಡೆ ಮೇಲೆ ಆ ಮಿತ್ರವಾನ್ ಅನ್ನೋ ವ್ಯಕ್ತಿ ಆ ಸಂತ ಏನು ಹೇಳಿದ್ನಲ್ಲ ಆ ವ್ಯಕ್ತಿ ಕೂತಿರ್ತಾನೆ ಅಲ್ಲಿಯ ವಾತಾವರಣ ಬಹಳ ವಿಚಿತ್ರವಾಗಿತ್ತು ಸಿಂಹ ಮೊದಲಾಗಿರ್ತಕ್ಕಂಥ ನಾನಾ ಪ್ರಾಣಿಗಳು ಎಲ್ಲ ಒಟ್ಟಿಗೆ ಇದ್ದರೂ ಕೂಡ ಸ್ವಲ್ಪವೂ ಶತ್ರುತ್ವ ಭಾವ ಅಥವಾ ವೈರತ್ವ ಇರಲೇ ಇಲ್ಲ ಮಿತ್ರವಾನ್ ಅವನು ಧ್ಯಾನಮಗ್ನಾಗಿದ್ದ ಅವನ ಮುಖದಲ್ಲಿ ಆನಂದ ಅನ್ನೋದು ತುಂಬಿ ತುಳುಕ್ತಾ ಇತ್ತು ಮುಖ ನೋಡಿದ್ರೇ ಗೊತ್ತಾಗ್ತಿತ್ತು ಅವನ ಮುಖ ಎಷ್ಟು ಪ್ರಶಾಂತವಾಗಿತ್ತು ಅಂತ ಈ ದೇವಶರ್ಮ ಅವರ ಹತ್ತಿರದಲ್ಲೇ ಕಾತ್ ಕುತ್ಕೋತಾನೆ ಅವನು ಧ್ಯಾನಾವಸ್ಥೆಯಿಂದ ಹೊರಗೆ ಬಂದಾಗ ಅವನನ್ನು ದೇವಶರ್ಮ ತನಗೆ ಬ್ರಹ್ಮಜ್ಞಾನ ಅಥವಾ ನೆಮ್ಮದಿ ಬೇಕಾಗಿದೆ ಅಂತ ವಿನಮ್ರವಾಗಿ ಅವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ ಅದಕ್ಕೆ ಏನಾದರೂ ಒಂದು ಮಾರ್ಗೋಪಾಯವನ್ನು ತಿಳಿಸಿ ಅಂತ ಭಕ್ತಿಯಿಂದ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಮಿತ್ರಮಾನ ಒಂದು ಕ್ಷಣ ಯೋಚನೆ ಮಾಡ್ತಾನೆ ನಂತರ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಗೋದಾವರಿ ತೀರದಲ್ಲಿ ಪ್ರತಿಷ್ಠಾನ ಅಂತ ಒಂದು ನಗರ ಅಥವಾ ಊರಿದೆ ಅಲ್ಲಿ ವಿಕ್ರಮ ಅನ್ನೋ ಹೆಸರನ್ನ ಒಬ್ಬ ರಾಜ ಇದ್ದಾನೆ ಅಲ್ಲಿ ದುರ್ದಮ್ಮ ಅನ್ನೋ ಬ್ರಾಹ್ಮಣ ಇದ್ದಾನೆ ಅವನು ಒಳ್ಳೆಯ ವಿದ್ವಾಂಸ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು ಆದರೆ ಅವನು ದಾನ ಸ್ವೀಕಾರ ಮಾಡಿಕೊಂಡೇ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಮತ್ತೊಬ್ಬನಿಗೆ ದಾನ ಕೊಡುವಂಥ ಅಭ್ಯಾಸ ಮಾತ್ರ ಅವನಿಗೆ ಇರಲೇ ಇಲ್ಲ ಮುಂದೊಂದಿನ ಅವನು ಕಾಲಾಂತರದಲ್ಲಿ ಸತ್ತು ನರಕವನ್ನು ಸೇರ್ತಾನೆ ಬಹುಕಾಲದ ನಂತರ ಅಂದರೆ ನರಕವಾಸ ಎಲ್ಲ ಮುಗಿದ ಮೇಲೆ ಮತ್ತೆ ಭೂಮಿಯಲ್ಲಿ ಹುಡ್ತಾನೆ ಈ ಬಾರಿ ಹುಟ್ಟಿದ್ದು ದುರಾಚಾರಿಗಳಾಗಿರ್ತಕ್ಕಂಥ ಕುಲದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾದ ಪುಣ್ಯದಿಂದ ಅಲ್ಪ ಸ್ವಲ್ಪ ಶಾಸ್ತ್ರಜ್ಞಾನವು ಕೂಡ ಅವನಿಗೆ ಇತ್ತು ಮುಂದೊಂದಿನ ಆ ದುರ್ದಮನ ವಿವಾಹ ದುರ್ದರ್ಶೆ ಅನ್ನೋ ಕನ್ಯೆಯ ಜೊತೆಗೆ ಆಗತ್ತೆ ಕ್ರಮೇಣ ಯೌವನ ಅಥವಾ ಅವಳಿಗೆ ಗಂಡನಿಗಿಂತ ಜಾರರೆ ಹೆಚ್ಚು ಪ್ರಿಯರಾಗ್ತಾರೆ ಕಾರ್ಯ ಗಂಡ ಹೊರಗೆ ಹೋದಾಗ ಸಮಯ ಸಾಧಿಸಿ ಅವಳು ಮನೆಯಿಂದ ಹೊರಗೆ ಹೋಗ್ತಾಳೆ ಕೊರೆಗೆ ಒಂದಿನ ಮನೆ ಬಿಟ್ಟೇ ಹೊರಟು ಚಾಂಡಾಲನ ಸಂಪರ್ಕವನ್ನು ಮಾಡ್ತಾಳೆ ಅವನಿಂದ ಅವಳಿಗೆ ಒಂದು ಹೆಣ್ಣು ಕೂಡ ಜನಿಸುತ್ತೆ ಆ ಚಾಂಡಾಲ ಮಹಾಪಾಪಿ ಹಾಗೆ ಅವಳಿಗೆ ಹುಟ್ಟಿದ ಹೆಣ್ಣು ಮುಂದೆ ತಾನೇ ಕೂಡ್ಕೊಳ್ತಾನೆ ಈ ದುರಾದರ್ಶೆ ಮುದುಕಿಯಾಗಿ ಹೋಗ್ತಾಳೆ ಕಾಲಾಂತರದಲ್ಲಿ ಮರಣವನ್ನು ಕೂಡ ಹೊಂದುತ್ತಾಳೆ ಪಾಪದ ಹೊರೆಯಿಂದ ಶಾಕಿನಿಯನ್ನು ಪಿಶಾಚಿಯಾಗಿ ಹುಟ್ಟುತ್ತಾಳೆ ಪಿಶಾಚಿ ಜನ್ಮ ಬರತ್ತೆ ಈ ಕತೆ ದುರ್ದಮ್ಮನು ಸತ್ತು ಮುಂದೆ ಒಬ್ಬ ಬೇಡನಾಗಿ ಹುಟ್ಟಿದ ವ್ಯಾಧಿಗ್ರಸ್ತ ಅಥವಾ ರೋಗಗ್ರಸ್ತನಾಗಿದ್ದ ಅವನನ್ನು ಪಿಶಾಚಿಯಾಗಿರ್ತಕ್ಕಂಥ ನರಭಕ್ಷಕಿ ಈ ಶಾಕಿನಿ ತಿಂದು ಸತ್ತ ಬೇಡ ಮುಂದೆ ಏನಾಗ್ತಾನೆ ಹುಲಿಯಾಗಿ ಹುಡ್ತಾನೆ ಇವಳು ಸತ್ತು ಪಿಶಾಚಿಯಾಗಿ ಹುಡ್ತಾಳೆ ತನ್ನ ಮನೆಯಲ್ಲಿ ಮೇಕೆಯಾಗಿ ಜನಿಸ್ತಾಳೆ ಈ ದುರ್ದರ್ಶೆ ಈ ಥರ ಹಾಡುಗಳ ಜೊತೆಗೆ ಇದನ್ನು ತಾನೇ ನೋಡ್ಕೊಳ್ತಿದ್ದ ಅಂತ ಹೇಳ್ತಾನೆ ಮಿತ್ರವನ್ ಒಂದು ಸಲ ಆ ಹುಲಿ ಮೇಕೆಯ ಹಿಂಡಿನ ಮೇಲೆ ಆಕ್ರಮಣವನ್ನು ಮಾಡುತ್ತೆ ದಾಳಿ ಮಾಡತ್ತೆ ಆಗ ಮೇಕೆಗಳೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋಗ್ತವೆ ಪ್ರಾಣಭಯದಿಂದ ನಾನು ಒಂದಿಷ್ಟು ದೂರ ಓಡಿದೆ ಆದರೆ ಆ ಹುಲಿ ನಮ್ಮನ್ನೆಲ್ಲ ಬಿಟ್ಟು ಆ ಮೇಕೆ ಹತ್ತಿರನೇ ಹೋಯಿತು ಮುಂದೆ ಹೋದಾಗ ಅಲ್ಲೊಂದು ನದಿ ಇತ್ತು ಅದ್ರ ಹತ್ತಿರ ಹೋದಾಗ ಮೇಕೆಗೆ ಹೆದರಿಕೆ ಎಲ್ಲ ಮಾಯ ಆಯಿತು ತನ್ನ ಬಳಿಗೆ ಹಾರಿರ್ತಕ್ಕಂಥ ಹುಲಿ ಹತ್ತಿರ ತಾನಾಗೆ ಬಂತು ಇತ್ತ ಹುಲಿನೂ ಅಷ್ಟೇ ತನ್ನ ಬಳಿಗೆ ಬಂದಿರತಕ್ಕಂಥ ಮೇಕೆಯನ್ನು ತಿನ್ನದೆ ಸ್ನೇಹ ಭಾವದಿಂದ ಸುಮ್ಮನೆ ನಿಂತುಬಿಡ್ತು ಆಗ ಮೇಕೆ ಹೇಳುತ್ತೆ ಹುಳಿರಾಯ ನೀನು ಅವಶ್ಯಕವಾಗಿ ನನ್ನನ್ನು ತಿನ್ನಬಹುದು ಅಂತ ಅವಾಗ ಹುಲಿ ಹೇಳತ್ತೆ ಶಾಂತಚಿತ್ತವಾಗಿ ಅದಾಗೋದಿಲ್ಲ ನಿನ್ನ ಮೇಲೆ ನನಗಿರ್ತಕ್ಕಂಥ ವೈರಭಾವ ಎಲ್ಲ ಹೊರಟು ಹೋಗಿದೆ ಹಸಿಬೆ ಬಾಯಾರಿಕೆಗಳು ಕೂಡ ನನಗೆ ಈಗಿಲ್ಲ ಅಂತ ಹೇಳತ್ತೆ ಅವಾಗ ಮೇಕೆ ಹೇಳತ್ತೆ ನನಗೂ ಹಾಗೇನೆ ನಿನ್ನ ಕಂಡ್ರೆ ನನಗಿಂಚಿತ್ತೂ ಭಯ ಇಲ್ಲ ಮನಸ್ಸಿಗೆ ಏನೋ ಒಂದು ರೀತಿಯಾಗಿ ನೆಮ್ಮದಿ ಅನ್ನೋದು ಕಾಣಿಸ್ತಾ ಇದೆ ಅವೆರಡೂ ಅಂದರೆ ನನ್ನ ಬಳಿಕೆ ಬಂದು ಹೇಳ್ತಾನೆ ಕಾರಣವನ್ನ ತಿಳಿಲಿಕ್ಕೆ ಅಪೇಕ್ಷೆ ಮಾಡೋದು ನನಗೂ ಕೂಡ ಅದೊಂದು ಬಿಡಿಸಲು ಆಗದೇ ಇದ್ದಂಥ ಟಾಸ್ಕ್ ಎಲ್ಲಿ ವೈರಭಾವ ಇರಬೇಕೋ ಅಲ್ಲಿ ಅತ್ಯಂತವಾಗಿರ್ತಕ್ಕಂಥ ಸ್ನೇಹಭಾವ ಇದಕ್ಕೆ ಕಾರಣ ಏನು ಅನ್ನೋದು ನನಗೂ ಕೂಡ ಒಂದು ಸಂಶಯ ಇತ್ತು ನಾವೆಲ್ಲ ಸೇರಿ ಅಲ್ಲೇ ಇರತಕ್ಕಂಥ ಒಂದು ಕಪಿಯನ್ನು ಕೇಳಿದ್ವಿ ಇದೆಲ್ಲ ಏನು ನಿನಗೇನಾದರೂ ಗೊತ್ತಾ ಅಂತ ಆಗ ಕಪಿ ಹೇಳ್ತು ಒಂದು ಕಥೆಯನ್ನು ಅಲ್ಲೇ ಮುಂದೆ ಕಾಣ್ತಾ ಇರ್ತಕ್ಕಂಥ ರುದ್ರದೇವರ ದೇವಾಲಯದಲ್ಲಿ ಬ್ರಹ್ಮದೇವರಿಂದ ಪ್ರತಿಷ್ಠವಾಗಿರ್ತಕ್ಕಂಥ ಒಂದು ಲಿಂಗ ಇದೆ ಸುಕರ್ಮ ಅಂತ ಹೆಸರಿನ ಬ್ರಾಹ್ಮಣ ನಿತ್ಯ ನದಿಯ ನೀರಿನಿಂದ ರುದ್ರದೇವರ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಕಾಡಿನಲ್ಲಿ ಸಿಗ್ತಕ್ಕಂಥ ಫಲಪುಷ್ಪಗಳಿಂದ ಪೂಜೆಯನ್ನು ಮಾಡ್ತಾ ಇದ್ದಾನೆ ಬಹುಕಾಲ ಹೀಗೆ ಕಳೆಯತ್ತೆ ಹೀಗಿರಬೇಕಾದ್ರೆ ಒಬ್ಬ ಅತಿಥಿ ಅಲ್ಲಿಗೆ ಬರ್ತಾನೆ ಆ ಸುಕರ್ಮ ಹಣ್ಣು ಹಂಪಲು ಎಲ್ಲ ಕೊಟ್ಟು ಶ್ರದ್ಧಾಭಕ್ತಿಗಳಿಂದ ಅವನನ್ನು ಸತ್ಕಾರ ಮಾಡ್ದ ಸುಪ್ರೀತನಾಗಿ ಅತಿಥಿಯ ಕೇಳ್ತಾನೆ ಹಣ್ಣು ಹಂಪಲುಗಳನ್ನು ತಿಂತಿ ನೀನು ಹೀಗೆ ರುದ್ರದೇವರನ್ನು ಆರಾಧಿಸುತ್ತಿರುವಂತಹ ಉದ್ದೇಶ ಏನು ಅಂದರೆ ಕೇವಲ ಹಣ್ಣು ಹಂಪಲುಗಳನ್ನು ಮಾತ್ರ ಭಕ್ಷಣ ಮಾಡ್ತಾ ಹೀಗೆ ಕಠಿಣವಾಗಿರ್ತಕ್ಕಂಥ ವ್ರತ ಮಾಡ್ತಾ ರುದ್ರದೇವರ ಆರಾಧನೆ ನದಿ ನೀರು ನೀರು ನಿತ್ಯದಲ್ಲಿ ಅಭಿಷೇಕ ಮಾಡೋದು ಇದರಲ್ಲಿ ನಿನ್ನ ಉದ್ದೇಶ ಏನು ಅಂತ ಕೇಳ್ತಾನೆ ಆಗ ಸುಕರ್ಮ ಹೇಳತಾನೆ ಯಾವುದೇ ಫಲಾಪೇಕ್ಷೆ ಅನ್ನೋದು ನನಗಿಲ್ಲ ಕೇವಲ ಜ್ಞಾನ ಪ್ರಾಪ್ತಿಗಾಗಿ ರುದ್ರದೇವರ ಆರಾಧನೆಯನ್ನು ಮಾಡ್ತೀನಿ ಅಂತ ಆ ಉತ್ತರವನ್ನು ಕೊಡ್ತಾನೆ ತಮ್ಮಂತಹ ಮಹಾತ್ಮರ ದರ್ಶನ ಆಗಿದ್ದು ನನ್ನ ಭಾಗ್ಯ ಎಲ್ಲ ನಾನು ಮಾಡಿರ್ತಕ್ಕಂಥ ಅರ್ಚನೆಯ ಫಲ ಇದು ನನ್ನ ನಂಬಿಕೆ ಅಂತ ಆಗ ಹೇಳ್ತಾನೆ ನನ್ನ ಈ ರುದ್ರದೇವರ ಆರಾಧನೆ ಬಗ್ಗೆ ಅಥವಾ ಅದರ ಉದ್ದೇಶವನ್ನು ತಾವು ಕೇಳಿದ್ದು ನನ್ನ ಮೇಲೆ ನೀವು ಮಾಡ್ತಿರುವ ಪರಮಾನುಗ್ರಹ ಅಂತ ನನ್ನ ಅಭಿಪ್ರಾಯ ಅಂತ ಈ ರೀತಿಯಾಗಿ ಸುಕರ್ಮನ್ನು ಹೇಳ್ತಾನೆ ಆ ತಪಸ್ವಿಗೆ ಬಹಳ ಸಂತೋಷ ಆಯಿತು ನಂತರ ಅಲ್ಲಿರ್ತಕ್ಕಂಥ ಅಂದರೆ ತಪಸ್ವಿ ಅತಿಥಿಗೆ ಬಹಳ ಸಂತೋಷ ಆಯಿತು ಅಲ್ಲಿರ್ತಕ್ಕಂಥ ಬಂಡೆಯ ಮೇಲೆ ಗೀತೆಯ ಎರಡನೇ ಅಧ್ಯಾಯವನ್ನು ಬರೆದು ಆದೇಶವನ್ನು ಮಾಡ್ತಾನೆ ಸುಕರ್ಮ ನೀನು ಇದನ್ನು ಪ್ರತಿನಿತ್ಯ ಓದಿ ಅಭ್ಯಾಸವನ್ನು ಮಾಡು ನಿನ್ನ ಅಭೀಷ್ಟ ಅನ್ನೋದು ಸಿದ್ಧಿಯಾಗತ್ತೆ ಅಂತ ಹೀಗೆ ಹೇಳಿ ಆ ಅತಿಥಿ ಅದೃಶ್ಯನಾಗ್ಬಿಡ್ತಾನೆ ಈಗ ಸುಕರ್ಮ ಕನಿ ಸುಕರ್ಮ ಅನ್ನೋ ಬ್ರಾಹ್ಮಣನಿಗೆ ಭಾರಿ ಆಶ್ಚರ್ಯ ಆಗತ್ತೆ ಆ ಅತಿಥಿ ಏನು ಹೇಳಿದ್ನೋ ಅದೇ ರೀತಿಯಾಗಿ ಅವನು ನಡ್ಕೋತಾನೆ ಪ್ರತಿನಿತ್ಯ ಭಗವದ್ಗೀತ ಎರಡನೇ ಅಧ್ಯಾಯನದ ಪಠಣ ಅವನ ಮುಖ್ಯ ಕಾರ್ಯ ಅನ್ನೋದಾಗೋಯಿತು ನಿತ್ಯ ಕರ್ಮ ಬಹುಕಾಲದ ನಂತರ ಅವನಿಗೆ ಅದರಿಂದ ಸಿದ್ಧಿ ಅನ್ನೋದು ಪ್ರಾಪ್ತಿಯಾಯಿತು ಅದರ ಫಲವಾಗಿ ಅವನು ಕಾಲಿಟ್ಟಲ್ಲೆಲ್ಲ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಲಿಕ್ಕೆ ಪ್ರಾರಂಭ ಆಯಿತು ಹಸಿಬೆ ಬಾಯಾರಿಕೆ ಮೊದಲು ಮೊದಲಾದವುಗಳ ಬಾಧೆ ಅನ್ನೋದು ಅವನಿಗೆ ಆಗಲೇ ಇಲ್ಲ ಮೃಗ ಪಕ್ಷಿಗಳಲ್ಲೂ ಶತ್ರುತ್ವ ಭಾವ ಅಥವಾ ವೈರಭಾವ ನಾಶ ಆಗಿ ಮಿತ್ರತ್ವ ಅನ್ನೋದು ಬೆಳೆಯಲಿಕ್ಕೆ ಪ್ರಾರಂಭ ಆಯಿತು ಮಿತ್ರವಾನ್ ಇದೆಲ್ಲ ಭಗವದ್ಗೀತೆ ಎರಡನೇ ಅಧ್ಯಾಯದ ಶ್ರವಣಾದಿಗಳ ಫಲ ಅಂತ ತಿಳಿಸ್ತಾನೆ ನಾವೆಲ್ಲ ಆ ಬಂಡೆಯ ಸಮೀಪಕ್ಕೆ ಹೋಗಿ ಆ ಬಂಡೆಯ ಮೇಲೆ ಬರೆಯಲ್ಪಟ್ಟಿರ್ತಕ್ಕಂಥ ಎರಡನೇ ಅಧ್ಯಾಯವನ್ನು ಪಠಿಸಿ ನಾವು ಅಲ್ಲೇ ಒಂದು ಸಂಕಲ್ಪವನ್ನು ಮಾಡಿದ್ವಿ ಪ್ರತಿನಿತ್ಯ ಭಗವದ್ಗೀತೆ ಎರಡನೇ ಅಧ್ಯಾಯವನ್ನು ಮತ್ತೆ ಮತ್ತೆ ಪಠನೆ ಮಾಡಬೇಕು ಅಂತ ನನ್ನ ಈ ಸಿದ್ಧಿಯೆಲ್ಲ ಭಗವದ್ಗೀತೆ ಎರಡನೇ ಅಧ್ಯಾಯ ಪಟನೆ ಮಾಡಿದ್ರೂ ಫಲ ನಿನ್ನ ಸಮಸ್ಯೆಗೂ ಕೂಡ ಇದೇ ಪರಿಹಾರ ಅಂತ ತಿಳಿಸ್ತಾನೆ ಆಮೇಲೆ ದೇವಶರ್ಮನಿಗೆ ತನ್ನ ಜಿಜ್ಞಾಸೆಗೆ ಉತ್ತರ ಅನ್ನೋದು ಸಿಕ್ತು ಆಮೇಲೆ ಅಪುರಂದರ ಅಪುರಾಂತೇನು ತನ್ನ ಊರಿತ್ತು ಅಲ್ಲಿಗೆ ಹಿಂತಿರುಗಿ ಬಂದವನೇ ಊರಿನ ದೇವಾಲಯದಲ್ಲಿರ್ತಕ್ಕಂಥ ಒಬ್ಬ ಬ್ರಹ್ಮಜ್ಞಾನಿಯ ಬಳಿಗೆ ಹೋಗಿ ತನಗೆ ಆಗಿರ್ತಕ್ಕಂಥ ಇದುವರೆಗಿನ ಎಲ್ಲ ಅನುಭವವನ್ನು ಕೂಡ ಅಲ್ಲಿ ನಿವೇದನೆ ಮಾಡ್ಕೋತಾನೆ ಅವರಿಂದ ಗೀತನೆ ಎರಡನೇ ಅಧ್ಯಾಯದ ಉಪದೇಶವನ್ನು ಪಡ್ಕೋತಾನೆ ಅವನು ಬಯಸಿದ್ದ ನೆಮ್ಮದಿ ಕೊನೆಗೂ ಕೂಡ ಅವನಿಗೆ ಸಿಕ್ತು ನಂತರ ಪರಂಪರೆಯಲ್ಲಿ ಅವನಿಗೊಂದು ದಿನಮೋಕ್ಷವೂ ಕೂಡ ಆಯಿತು ಈ ದೇವಶರ್ಮನ ಈ ಅಖ್ಯಾನ ಏನಿದೆ ಈ ಕಥೆಯಲ್ಲಿ ನಾವು ತಿಳಿಯಬೇಕಾಗಿರ್ತಕ್ಕಂಥ ಸಂಗತಿ ಏನು ದೇವಶರ್ಮನ ಈ ಕಥೆಯಲ್ಲಿ ಎರಡನೇ ಅಧ್ಯಾಯದ ಸಾರನೇ ತುಂಬೋಗಿದೆ ದೇವಶರ್ಮ ಸ್ವಧರ್ಮ ನಿರ್ತನಾಗಿದ್ದ ವಿಪ್ರ ಇಷ್ಟಾದರೂ ಕೂಡ ಅವನಿಗೆ ಅತೃಪ್ತಿ ಅನ್ನೋದಿತ್ತು ಈ ಪ್ರಸಂಗದ ಸಂದೇಶ ಏನು ಅಂದರೆ ಬರೀ ಕರ್ಮಾಚರಣೆ ನಮಗೆ ಎಂದೂ ತಾರಕ ಆಗಲ್ಲ ಸಂಸಾರ ಬಂದರದ ಬಿಡುಗಡೆಗೆ ಕಾರಣ ಆಗೋದಿಲ್ಲ ಬರೀ ಕರ್ಮಾಚರಣೆ ಅಪೂರ್ಣವೇ ಅದು ಯಾವತ್ತೂ ಕೂಡ ಪೂರ್ಣ ಅನ್ನೋದಾಗೋದೇ ಇಲ್ಲ ಇದು ದೇವಶರ್ಮನ ಸಮಸ್ಯೆ ಅತೃಪ್ತಿ ನೆಮ್ಮದಿ ಇಲ್ಲದೇ ಇರ್ತಕ್ಕಂಥ ಬದುಕು ಸ್ವತಃ ದೇವೇಂದ್ರನ ಅವತಾರನಾಗಿರ್ತಕ್ಕಂಥ ಅರ್ಜುನನದ್ದು ಕೂಡ ಅಂಥದ್ದೇ ಪರಿಸ್ಥಿತಿ ಕೈಯಲ್ಲಿ ಧನಸ್ಸು ನಿಂತಿರೋದು ರಣರಂಗ ಅಥವಾ ಯುದ್ಧಭೂಮಿಯಲ್ಲೇ ಆದರೂ ಮನಸಿನ ಪೂರ್ತಿ ಗೊಂದಲ ಅತೃಪ್ತಿ ಅನ್ನೋದಿದೆ ಜೊತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಪ್ರತ್ಯಕ್ಷವಾಗಿ ನಿಂತಿದ್ದಾನೆ ಆದರೆ ಮನಸ್ಸು ಮಾತ್ರ ತುಂಬ ಆತಂಕಕ್ಕೆ ಒಳಗಾಗಿದೆ ಉದ್ವಿಗ್ನ ಮನಸ್ಥಿತಿಯನ್ನು ಹೊಂದಿದಾನೆ ನಾಸ್ತಿ ಬುದ್ಧಿರ ಯುಕ್ತಸ್ಯ ನ ಚಾಯುಕ್ತ ನಜಾಭಾವಯುತ ಶಾಂತಿರ್ ಅಶಾಂತಿ ತಸ್ಯ ಕುತಸ್ಸು ಕಮ್ಮನ್ ದೇವಶರ್ಮ ಸದಾಚಾರಿ ಸದ್ವಿಚಾರಿ ಆದ್ದರಿಂದ ದೈವವಶಾತ್ ಅವನಿರುವ ಸ್ಥಳಕ್ಕೆ ಒಬ್ಬ ಜ್ಞಾನಿ ಆಗಮನ ಅವನ ಸಮಸ್ಯೆಗೆ ಒಂದು ಪರಿಹಾರವೂ ಕೂಡ ಅಲ್ಲಿ ಸಿಕ್ತು ಅರ್ಜುನನಿಗಂತೂ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಗೀತೋಪದೇಶವನ್ನು ನೀಡಿ ಅವನನ್ನು ಉದ್ಧಾರ ಮಾಡಿದ ದೇವಶರ್ಮ ಕೇಳಿಕೊಂಡಂತೆ ಮನಃಶಾಂತಿಗಾಗಿ ನೆಮ್ಮದಿಗಾಗಿ ಅರ್ಜುನ ಶ್ರೀಕೃಷ್ಣನನ್ನು ನೆಮ್ಮದಿಗಾಗಿ ಪ್ರಾರ್ಥನೆಯನ್ನು ಮಾಡ್ದ ಶಿಷ್ಯಸ್ತೇಹಂ ಶಿ ಮಾಂ ತ್ವ ಪ್ರಪನ್ನಂ ಅಂತ ಮುಂದಿನದ್ದು ಆ ಮಿತ್ರವಂತ ಮಿತ್ರವನ್ನ ಕತೆ ಇದ್ದಂತೆ ಗೀತನ ಎರಡು ಗೀತಾ ಎರಡನೇ ಅಧ್ಯಾಯದ ಪಠಣದಿಂದ ಸಿದ್ಧಿ ಪಡೆದಿರ್ತಕ್ಕಂಥ ಒಬ್ಬ ಕುರುಬನ ಕತೆ ಗೀತೆ ಎಲ್ಲ ಜನಾಂಗಕ್ಕೂ ಕೂಡ ತಾರಕವಾಗಿರ್ತಕ್ಕಂಥ ಕತೆ ಮಹಾಭಾರತದ ಶ್ರವಣಾದಿಗಳನ್ನು ನಡೆಸಲಿಕ್ಕೆ ಅನರ್ಹರಾಗಿರ್ತಕ್ಕಂಥ ಸುಜೀವಿ ಅನ್ನೋರೇ ಇಲ್ಲ ನಸ್ತ್ರೀ ಶೂದ್ರ ಬ್ರಹ್ಮ ಬಂಧು ಣಂ ಇತ್ಯಾದಿ ಎಲ್ಲ ತಿಳಿಸ್ತಾರಲ್ಲಿ ಗೀತೆ ಮಹಾಭಾರತದಲ್ಲಿ ಅಡಕವಾಗಿರುವಂತಹ ಕೃತಿ ಬದುಕಲು ಬಯಸುವ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಕ್ಕೆ ಇಷ್ಟಪಡುವಂತಹ ಎಲ್ಲರಿಗೂ ಕೂಡ ಸಕಲ ಸಜ್ಜನರಿಗೂ ಕೂಡ ಅದರಿಂದಲೇ ಸದ್ಗತಿ ಆ ಕುರುಬ ಕುರಿಗಳನ್ನು ಕಾಯ್ತಾನೆ ಗೋವುಗಳನ್ನು ಕೂಡ ಸಂರಕ್ಷಣೆ ಮಾಡಿದ ಭಗವಂತನನ್ನು ಆರಾಧಿಸಿದಂತಹ ಪುಣ್ಯ ಇನ ದುರ್ದರ್ಶೆ ಮತ್ತು ದುರ ದುರಾದರ್ಶೆಯರ ಜೀವನ ದುರಂತಮಯ ದಾನ ನೀಡೋ ಬದಲಿಗೆ ದಾನ ಸ್ವೀಕರಿಸೋದರಲ್ಲೇ ಆತನಿಗೆ ಆಸಕ್ತಿ ಯಾಕೆ ಅಂದರೆ ಅವನಿಗೆ ಮಹತ್ವದ ಸಂಗತಿ ಅನ್ನೋದು ತಿಳಿದಿರಲಿಲ್ಲ ನಾದತ್ತಮ್ ಉಪಭುಜತೆ ದಾನ ಪಡೆಯುವ ಹಕ್ಕು ದಾನ ನೀಡುವ ಪರಿಪಾಠ ಇದ್ದವನಿಗೆ ಮಾತ್ರ ಹಾಗಿಲ್ಲದೆ ದಾನ ಮಾಡದೆ ಕೇವಲ ದಾನ ಪಡೆಯೋದು ಅಂದರೆ ಅದು ಒಂದು ರೀತಿ ಬೇಟೆ ಆಡದಂತೆ ಸರಿ ಅದಕ್ಕೆ ತಕ್ಕಂತೆ ಮುಂದೆ ಅವನು ಬೇಟೆಗಾರನಾಗೇ ಹುಟ್ಟದ ಸಾಲದ್ದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ರೋಗಗಳು ಬಂದು ಅವನನ್ನು ಆಕ್ರಮಣ ಮಾಡಿದ್ದು ಬೇರೆ ಮುಂದೆ ಹುಲಿಯ ಜನ್ಮ ಬಂತು ಹೀಗೆಯೇ ಬದುಕು ಅವನ ದುರಂತಮಯ ಬದುಕು ಅವನಿಗೆ ಗಂಟು ಬಿದ್ದಿರ್ತಕ್ಕಂಥ ಪತ್ನಿ ದುರಾದರ್ಶೆ ಹೆಸರೇ ದುರಾಚಾರದಿಂದ ಇರುವಂಥವಳು ವಿಶೇಷದ ಅಭಿಲಾಷೆಯ ಸಂಕೇತ ಸಂಗಾತ್ ಸಂಜಾಯತೇ ಕಾಮಹಾನ್ ಕೊನೆಗೆ ಪಿಶಾಚ ಜನ್ಮ ಅವಳಿಗೆ ಶಾಕಿನಿ ಡಾಕಿನಿ ಇತ್ಯಾದಿ ಎಲ್ಲ ಮೊದಲು ದುರಾದರ್ಶಿ ಆಗಿದ್ದಾಗ ಜಾರ ಬೇಟೆ ಬೇಟೆಯಾಡ್ತಿದ್ಲು ಕೊನೆಗೆ ತಾನೇ ಬೇಟೆಗೆ ಗುರಿಯಾಗುವಂತಹ ಮೇಕೆಯಾಗಿ ಹುಡ್ತಾಳೆ ವಿಷಯಾಸಕ್ತಿ ಹೀಗೇ ಆಯಿತು ಇನ್ನು ಸುಕರ್ಮನ ಕತೆ ಆಮೇಲಿಂದ ಹೆಸರೇ ಹೇಳುವಂತೆ ಅವನು ಸುಕರ್ಮ ಕುಕರ್ಮ ಅಲ್ಲ ಸುಕರ್ಮ ಅಂದರೆ ಹೀತ ಕಾರ್ಯಗಳಲ್ಲಿ ಮಾತ್ರ ಅವನಿಗೆ ಆಸಕ್ತಿ ನಿಷಿದ್ಧ ಕಾರ್ಯಗಳಿಂದ ಸದಾ ದೂರ ಇರುವಂಥವನು ತಾನು ಮಾಡಿರ್ತಕ್ಕಂಥ ಯಾವುದೇ ಕರ್ಮಕ್ಕೂ ಅಂದರೆ ಲೌಕಿಕ ವೇದೋಕ್ತವಾಗಿರ್ತಕ್ಕಂಥ ಕರ್ಮಗಳನ್ನು ಕೂಡ ಫಲಾಪೇಕ್ಷೆ ರಹಿತವಾಗಿ ಫಲಾಪೇಕ್ಷೆಯನ್ನು ಮಾಡದೆ ಕೇವಲ ಜ್ಞಾನದ ಅಭಿಲಾಷೆಯನ್ನು ಮಾತ್ರ ಇಟ್ಕೊಂಡು ಕರ್ಮಗಳನ್ನು ಮಾಡ್ತಿದ್ದ ಇದು ಅವನ ಬದುಕಿನ ಶ್ರೇಷ್ಠತೆ ಅಥವಾ ಹಿರಿಮೆ ನಿತ್ಯ ರುದ್ರದೇವರ ಆರಾಧನೆ ಮಾಡ್ತಿದ್ದ ವಿದ್ಯಾಕಾಮಸ್ತು ಗಿರೀಶಂ ಅಂತ ಭಾಗವತ ತಿಳಿಸುವಂತೆ ಅಥವಾ ಜ್ಞಾನಂ ಮಹೇಶ್ವರ ಆದಿಚ್ಚೇ ತನ್ನುವಂತೆ ಮನೋಭಿಮಾನಿ ರುದ್ರದೇವರನ್ನು ಆರಾಧನೆ ಮಾಡಿ ಪ್ರತಿನಿತ್ಯದ ಕೈಂಕರ್ಯಗಳಲ್ಲಿ ಕೊನೆಗೂ ಅವನ ಒಂದು ದಿನ ಅವನ ಭಾಗ್ಯದ ಬಾಗಿಲು ಅನ್ನೋದು ತೆರೆಯಿತು ಅಂತ ಎರಡನೇ ಅಧ್ಯಾಯದ ಉಪದೇಶ ಅವನಿಗೆ ಪ್ರಾಪ್ತಿಯಾಯಿತು ಕರ್ಮಣ್ಯೇವಾದಸ್ಥೆ ಮಾಫಲೇಶು ಕದಾಚನ ಅಂತ ಬದುಕಿರ್ತಕ್ಕಂಥ ಸುಕರ್ಮನಿಗೆ ಸುಜ್ಞಾನ ಅನ್ನೋದು ಪ್ರಾಪ್ತಿಯಾಯಿತು ಗೀತೆಯ ಎರಡನೇ ಅಧ್ಯಾಯದ ಮಹಿಮೆಯನ್ನು ಹೇಳಿದ್ದು ಒಂದು ಕಪಿ ಒಂದು ವೃಕ್ಷದ ಮೇಲೆ ಕುಳಿತಿರುವಂತಹ ಕಪಿ ಇಲ್ಲಿ ಜ್ಞಾನ ನೀಡುವ ಕಪಿ ಅಂತಂದರೆ ಹನುಮಂತ ಅವನು ಕುಳಿತಿದ್ದ ವೃಕ್ಷ ಯಾವುದು ವೇದಗಳ ಸಂಕೇತ ಆಗಿರುವಂಥದ್ದು ಹನುಮಂತನೇ ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿ ಗೀತೆಯ ಮಹತ್ವದ ಜೊತೆಗೆ ಗೀತಾ ಮತ್ತು ಗೀತಾ ತಾತ್ಪರ್ಯಗಳ ಜೊತೆಗೆ ಗೀತೆಯ ಅರ್ಥವನ್ನು ವಿಶೇಷವಾಗಿ ತಿಳಿಸಿರ್ತಕ್ಕಂಥ ಮಹಾನ್ ಭಾಷೆಕಾರರು ಅಂದರೆ ಶ್ರೀಮದಾಚಾರ್ಯರು ಈ ಮಿತ್ರವನ್ನ ಸಾಧನೆ ಅಪೂರ್ವವಾಗಿರುವಂಥ ರೀತಿಯದ್ದು ಕುರಿ ಕಾಯ್ತಾನೆ ಅಥವಾ ಕುರಿ ಮೇಯಿಸ್ತಾನೆ ಪರಗತಿಯನ್ನು ಪಡೆದಿರತಕ್ಕಂಥ ಒಬ್ಬ ಮಹನೀಯ ಅವನು ಒಂದರ್ಥದಲ್ಲಿ ಮಹಾಭಾರತದ ಧರ್ಮವೇಧನಂತೆ ಇದ್ದವನು ದೇವಶರ್ಮ ಇಷ್ಟೆಲ್ಲ ತಿಳಿದ ಮೇಲೂ ಕೂಡ ಸ್ವಂತವಾಗಿ ಗೀತೆಯನ್ನು ಓದಲಿಲ್ಲ ಯೋಗ್ಯರಿಂದ ಅದನ್ನು ಉಪದೇಶವನ್ನು ಪಡ್ಕೊಂಡ ಗೀತೆ ಓದೋದಿರಲಿ ಬರೋ ಬರೆಯೋದಿರಲಿ ಬರೆಯಲ್ಪಟ್ಟ ಜಾಗದಲ್ಲಿ ವಾಸ ಮಾಡೋದೇ ಅತ್ಯಂತ ಪುಣ್ಯಕರವಾದಂತಹ ವ್ಯವಸ್ಥೆ ಫಲಾಪೇಕ್ಷೆಯನ್ನು ತೊರೆದು ಕೇವಲ ಭಗವದ್ ಅರ್ಪಣ ಬುದ್ಧಿಯಿಂದ ವಿಹಿತ ಕರ್ಮಗಳನ್ನು ಆಚರಣೆ ಮಾಡುವುದೇ ಕರ್ಮಯೋಗ ತತ್ವಜ್ಞಾನವೇ ಅದರ ಫಲ ಸುಕರ್ಮ ಮಾಡಿರ್ತಕ್ಕಂಥ ರುದ್ರದೇವರ ಪೂಜೆಯು ಕೂಡ ವೇದೋಕ್ತವಾಗಿರುವಂಥದ್ದು ಅಂದ್ರೆ ಪರಮಾತ್ಮನ ಪರಿವಾರ ದೇವತೆ ತಾರತಮ್ಯ ಕ್ರಮದಲ್ಲಿ ಮಾಡಿರ್ತಕ್ಕಂಥ ಪೂಜೆ ಪರಿವಾರ ತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ ರುದ್ರದೇವರ ಆರಾಧನೆ ಮಾಡಿದ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಭಗವದ್ಗೀತೆಯ ಉಪದೇಶ ದೊರೆತಿದ್ದೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಥವಾ ನಿದರ್ಶನ ರುದ್ರದೇವರನ ಆರಾಧನೆ ಮಾಡ್ತಕ್ಕಂಥ ಅವನಿಗೆ ಅತಿಥಿ ರೂಪದಲ್ಲಿ ಬಂದು ಅನುಗ್ರಹಿಸಿ ಅದೃಶ್ಯನಾಗಿರ್ತಕ್ಕಂಥ ವ್ಯಕ್ತಿ ರುದ್ರದೇವರು ಈ ರೀತಿಯಾಗೂ ಕೂಡ ನಾವು ಈ ಪ್ರಸಂಗದಿಂದ ತಿಳ್ಕೋಬಹುದು ಹೀಗೆ ಭಗವದ್ಗೀತೆ ಎರಡನೇ ಅಧ್ಯಾಯದ ಮಹಾತ್ಮೆಯನ್ನು ವಿಶೇಷವಾಗಿ ತಿಳಿಸ್ತಾರೆ ಶ್ರೀಕೃಷ್ಣ